ಅದಕ್ಕಾಗಿ ಹೇಗೆ ಧ್ಯಾನಾಸಕ್ತನಾದ ವ್ಯಕ್ತಿ ಮಾತುಗಳಾಡದೆ ಏಕಾಗ್ರ ಮನಸ್ಸಿನಿಂದ ಭಗವಂತನ ಧ್ಯಾನದಲ್ಲಿ ತತ್ಪರನಾಗಿರ್ತಾನೋ ಹಾಗೆ ಇವರು ತಮ್ಮ ಇಡೀ ಜೀವನದಲ್ಲಿ ಧ್ಯಾಯತೀವ ಧ್ಯಾನಾಸಕ್ತರಾಗಿರ್ತಾರೆ ಹೇಗೆ ಬಹುಭಾಷೆಗಳಲ್ಲ ಅತ್ಯಲ್ಪ ಹಾಗೆ ಅಲ್ಪ ಭಾಷೆಗಳಾಗಿರ್ತಾರೆ ಅಂತ ನಮಗೆ ತಿಳಿಸಿಕೊಡ್ತಾರೆ ಧರಾದೇವಿಯ ಬಗ್ಗೆ ಅದು ಎಲ್ಲರಿಗೂ ಸಂಬಂಧಪಟ್ಟದ್ದು ಈ ರೀತಿಯಾಗಿ ದೇವತೆಗಳ ಸ್ವಭಾವ ಏನು ಅಂದ್ರೆ ಧ್ಯಯತೀವ ಧ್ಯಾನ ಮಾಡುತ್ತಾ ಇರುತ್ತಾರೆ ಯಾವಾಗಲೂ ಧ್ಯಾನ ಮಾಡುವವರಂತೆ ಮಿತಭಾಷೆಗಳೂ ಆಗಿರ್ತಾರೆ ಎರಡೂ ಅರ್ಥ ಸದಾ ಭಗವಧ್ಯಾನಪರೂ ಹೌದು ಧ್ಯಾನ ಮಾಡುವವರು ಅಲ್ಪ ಭಾಷೆಗಳಾದಂತೆ ಅದಕ್ಕಾಗಿ ಅವರಿಗೆ ಧೀ ಅಂತ ಹೆಸರು ಧೀ ಅಂದ್ರೆ ಧ್ಯಯಂತೀತಿ ಧಿಯ ಯಾವಾಗಲೂ ಭಗವಧ್ಯಾನ ಮಾಡ್ತಾರೆ ಮತ್ತು ಮಿತಭಾಷೆಗಳಾಗಿರ್ತಾರೆ ಆದ್ದರಿಂದ ಧಿಯ ಅಂದ್ರೆ ದೇವತೆಗಳು ನಃ ನಮ್ಮೆಲ್ಲರ ಧಿಯ ಇಂದ್ರಿಯಾಭಿಮಾನಿಗಳಾದಂತಹ ಧಿಯ ದೇವತೆಗಳನ್ನು ಕುರಿತು ಧಿಯ ನಹ ಧಿಯ ನಮ್ಮ ಕರ್ಮಗಳನ್ನು ಪ್ರಚೋದಯ ಧಿ ಎನ್ನುವ ಶಬ್ದಕ್ಕೆ ಇಂದ್ರಿಯ ಅಂತ ಅರ್ಥ ಧಿ ಎನ್ನುವ ಶಬ್ದಕ್ಕೆ ದೇವತೆಗಳು ಅಂತ ಅರ್ಥ ಧಿ ಎನ್ನುವ ಶಬ್ದಕ್ಕೆ ಕರ್ಮ ಅಂತ ಅರ್ಥ ಇದು ಮೂರ ಅರ್ಥ ಇದು ಧಿ ಇಂದ್ರಿಯಗಳು ಅಂತ ಅರ್ಥ ಹೇಳಿ ಧಿ ಎನ್ನುವ ಶಬ್ದಕ್ಕೆ ದೇವತೆಗಳು ಸೇಗಾರ್ಥ ಅಂತ ಈಗ ಹೇಳಿದೆ ಧ್ಯಾನ ಮಾಡಿದ್ದಕ್ಕಾಗಿ ಧಿ ಅಂದ್ರೆ ದೇವತೆಗಳು ಧಿ ಇತಿ ಕರ್ಮನಾಮದಂತ ಕೋಶ ಹೇಳುತ್ತದೆ ಧಿ ಅಂದ್ರೆ ಕರ್ಮಗಳು ಹಾಗಾದ್ರೆ ಮೂರನ್ನು ಸೇರಿಸೋಣ ನಹಾಝಿಯ ನಮ್ಮೆಲ್ಲರ ಇಂದ್ರಿಯಗಳ ಧಿಯ ದೇವತೆಗಳಾದಂತಹ ಅಭಿಮಾನಿ ದೇವತೆಗಳು ಯಾರೋ ಅವರ ವಿಷಯದಲ್ಲಿ ಅವರ ಪ್ರೀತ್ಯರ್ಥವಾಗಿ ನಹಾಝಿಯ ನಮ್ಮ ಕರ್ಮಗಳನ್ನ ಪ್ರಚೋದಯ ಪ್ರೇರಿಸು ಆ ದೇವತೆಗಳ ಪ್ರೀತ್ಯರ್ಥವಾಗಿ ಸತತವಾಗಿ ನಾವು ಕರ್ಮಗಳನ್ನೇ ಮಾಡುವಂತಾಗಲಿ ಬರೀ ಹರಟೆ ಹೊಡೆಯುವುದು ಬೇಡ ಇನ್ನೊಬ್ಬರಿಗೆ ಉಪದೇಶ ಮಾಡಿ ನಾವು ಭ್ರಷ್ಟರಾಗುವುದು ಬೇಡ ಧಿಯ ಪ್ರತಿ ನಮ್ಮ ದೇವತೆಗಳನ್ನು ಕುರಿತು ಧಿಯ ಕರ್ಮಗಳನ್ನ ಮಾಡುವಂತೆ ನಹಾ ನಮ್ಮನ್ನ ಭಗವಂತ ಪ್ರೇರಿಸಲಿ ಅಂತ ನಾವು ದೇವರಿಗೆ ಕೇಳಿಕೊಂಡಾಗ ದೇವತೆಗಳ ಬಗ್ಗೆ ಬರೀ ಮಾತನಾಡದೆ ಆ ದೇವತೆಗಳ ಪ್ರೀತ್ಯರ್ಥವಾದ ಕರ್ಮಗಳನ್ನೂ ಮಾಡುವಂತೆ ನಮ್ಮನ್ನ ಮಾಡುತ್ತಾನೆ ಪರಮಾತ್ಮ ಆ ಭಾಗ್ಯ ದೇವರು ನಮಗೆ ಕೊಡ್ಲಿ ಅಂತ ಕೇಳಿಕೊಳ್ಳಬೇಕು ಇದು ಮತ್ತೊಂದು ಅದಾದ ಮೇಲೆ ಜಿ ಅನ್ನುವ ಶಬ್ದಕ್ಕೆ ಋಷಿ ಎಂತೂ ಅರ್ಥ ಇದೆ ಯಾಕೆ ಋಷ ಅಂತ ಧಾತು ಋಷಿ ಅಂತ ಯಾಕೆ ಕರೀತಾರೆ ಋಷ ಎಂಬ ಧಾತುವಿನ ಅರ್ಥವೇ ಜ್ಞಾನ ಯಾವನು ಜ್ಞಾನಿಯೋ ಅವನು ಋಷಿ ಧಿ ಎಂದ್ರ ಅರ್ಥಏನು ಜ್ಞಾನ ಜ್ಞಾನವುಳ್ಳವರ್ಯಾರೋ ಅವರು ಧಿ ಅಥವಾ ಧ್ಯಾಯಂತೀತಿ ಧಿಯ ಧ್ಯಾನ ಮಾಡ್ತಾರೆ ಅವರು ಧ್ಯಾನ ಮಾಡದಾಗಲೇ ವೇದದ ಸಾಕ್ಷಾತ್ಕಾರ ಆಗೋದು ಅವರಿಗೆ ತಪಸ್ವಿಗಳಾದಂತಹ ವಿಂಶಲ್ಲಕ್ಷಣ ತೋನೂನ ತಪಸ್ವಿ ಬಹುವೇದಯಿತ ವೇದಯಿತೇವಯಂ ಪಶ್ಯೇ ಸವೇದೋ ಜ್ಞಾನದರ್ಶನ ವೇದಾಂತ ಯಾವುದಕ್ಕೆ ಕರೀತಾರೆ ಮಹಾತಪಸ್ವಿಗಳಾದಂತಹ ಋಷಿಗಳೂ ತಾವು ಧ್ಯಾನಾಸಕ್ತರಾದಾಗ ಯಾವ ಮಂತ್ರದ ಸಾಕ್ಷಾತ್ಕಾರ ಅವರಿಗಾಗತ್ತೋ ಅದಕ್ಕೆ ವೇದಾಂತ ಕರೆಯಬೇಕು ಆದ್ದರಿಂದ ಧೀ ಅಂದ್ರೆ ಯಾವಾಗಲೂ ಧ್ಯಾನಾಸಕ್ತರಾದವರು ಧ್ಯಾನದಲ್ಲಿ ವೇದವನ್ನ ಕಂಡವರು ಭಗವಂತನನ್ನ ಕಂಡವರು ಯಾರೋ ಅಂಥವರು ಧೀ ಅಂದ್ರೆ ಋಷಿಗಳು ಬರೀ ದೇವತೆಗಳ ಪ್ರೀತ್ಯರ್ಥ ಕರ್ಮ ಮಾಡಿದರ ಸಾಲದು ನಿಯ ನಮ್ಮೆಲ್ಲರ ಋಷಿಗಳು ಯಾರುಂಟೋ ಅಂತಹ ಋಷಿಗಳ ಪ್ರೀತ್ಯರ್ಥವಾದ ಧಿಯ ಕರ್ಮಗಳನ್ನು ಕೂಡ ನಹ ಪ್ರಚೋದಯ್ ನಮಗೆ ಪ್ರೇರಿಸು ಋಷಿಗಳ ಪ್ರೀತಿಗಾಗಿ ಬ್ರಹ್ಮಯಜ್ಞದಲ್ಲಿ ಮಾಡುವಂತಹ ಜನರು ನೀವೆಲ್ಲ ತರ್ಪಣಾದಿಗಳನ್ನ ಕೊಡ್ತೀರಿ ಕೊಡಬೇಕಲ್ಲ ಯಾವ ಋಷಿಗಳ ಉಪದೇಶವನ್ನ ಪಡೆದುಕೊಂಡು ಆ ಋಷಿಗಳ ಹೇಳಿದಂತಹ ಶಾಸ್ತ್ರಗಳನ್ನ ಧರ್ಮಶಾಸ್ತ್ರಗಳನ್ನ ವೇದಗಳನ್ನ ನಾವು ಅಧ್ಯಯನ ಮಾಡುತ್ತೇವೆ ಅವರ ಉಪಕಾರ ಅಷ್ಟಿಷ್ಟಲ್ಲ ಸಾಧ್ಯವಾದ ಉಪಕಾರ ಇವತ್ತು ನಮಗೇನಾದರೂ ವೇದ ಉಳಿದಿದೆ ಋಷಿಗಳಿಂದ ಉಳಿದಿದೆ ನಮಗೇನಾದರೂ ಜ್ಞಾನ ಇವತ್ತು ಹರಿದು ಬಂದಿದೆ ಆ ಋಷಿಗಳ ಅನುಗ್ರಹದಿಂದ ಬಂದಿದೆ ಅವರ ಪರಂಪರೆಯಿಂದ ಬಂದಿದೆ ಅಂದ ಮೇಲೆ ಅವರನ್ನು ನಾವು ಮರೆಯುವಂತಿಲ್ಲ ಅವರ ಪ್ರೀತ್ಯರ್ಥವಾದ ತರ್ಪಣಾದಿಗಳನ್ನಾಗಲಿ ಅವರ ಪ್ರೀತ್ಯರ್ಥವಾದ ಪೂಜಾರಿಗಳನ್ನಾಗಲಿ ನಾವು ಮಾಡದೇ ಇರೋ ಹಾಗಿಲ್ಲ ಅದನ್ನ ಮಾಡಲೇಬೇಕು ಆ ಎಲ್ಲ ಋಷಿಗಳ ಸ್ಮರಣೆಯನ್ನು ಮಾಡಲೇಬೇಕು ಅದಕ್ಕೋಸ್ಕರವಾಗಿ ಆ ಬುದ್ದಿ ನಮಗೆ ಬರಲಿ ಏನು ಋಷಿಗಳ ಸ್ಮರಣೆಯೇ ಮಾಡದೇ ಇದ್ದಂತೆ ಜೀವನವನ್ನು ಹಾಳು ಮಾಡಿಕೊಡುವುದು ಬೇಡ ಯಾವ್ಯಾವದೋ ಸಣ್ಣ ಪುಟ್ಟ ಹೊಸ ಇದು ಈ ಚಳಿ ಯಾರು ಕಂಡು ಹಿಡಿದ್ರೂ ಇದನ್ನು ನ್ಯೂಟನ್ ಕಂಡು ಹಿಡಿದಿದ್ದಾನೆ ಇದನ್ನು ಐಸ್ಟ್ ಹೇಳಿದ್ದಾನೆ ಸಣ್ಣ ಮಗು ಇವತ್ತು ಹೇಳುತ್ತದೆ ಆದರೆ ಈ ವೇದ ಮಂತ್ರ ಯಾರು ಕಂಡು ಹಿಡಿದ್ರೂ ಗೊತ್ತಿಲ್ಲ ಅಪ್ಪನಿಗೆ ಗೊತ್ತಿಲ್ಲ ನನ್ನ ಮಗ ಏನು ಹೇಳ್ತೇನೆ ಲೌಕಿಕವಾದ ವಿದ್ಯೆಯನ್ನು ನಮಗೆ ಹೇಳಿಕೊಟ್ಟವರ ಹೆಸರೆಲ್ಲ ಗೊತ್ತು ಅವರ ದೊಡ್ಡಸ್ತಿಕೆಯೆಲ್ಲ ನಮಗೆ ಬೇಕಾದಷ್ಟು ಮೆಚ್ಚುಗೆಯಾಗಿದೆ ಆದರೆ ನಮ್ಮ ಆಧ್ಯಾತ್ಮ ವಿದ್ಯೆಯನ್ನು ಉಪದೇಶ ಮಾಡಿದಂತಹ ಋಷಿಗಳ ಬಗ್ಗೆ ತಿಳುವಳಿಕೆಯೂ ಇಲ್ಲ ಅವರ ಪ್ರೀತಿಗಾಗಿ ನಾವು ಯಾವ ಕರ್ಮಗಳನ್ನೂ ಮಾಡುದು ಆ ಋಷಿಗಳೆಲ್ಲ ಮಹಾಜ್ಞಾನಿಗಳು ಇವತ್ತು ನೀವು ಐನ್ಸ್ಟೈನ್ ನ್ಯೂಟನ್ ಅಲ್ಲಿ ಎಷ್ಟು ಹೋಗಲಿದ್ರು ಅವರಿಗೇನು ಗೊತ್ತಾಗುದಿಲ್ಲ ಅವರು ಹೊತ್ತು ಆದರೆ ನಮ್ಮ ಋಷಿಗಳು ಹಾಗಲ್ಲ ಋಷಿಗಳು ದೇವತೆಗಳಂತೆ ಅವರಿಗೂ ಮಹಾಜ್ಞಾನ ಇದೆ ದೇವತೆಗಳಷ್ಟು ಇರಲಿಕ್ಕಿಲ್ಲ ಆದರೆ ಅವರೂ ಮಹಾಜ್ಞಾನಿಗಳು ಮಹಾತಪಸ್ವಿಗಳು ನಾವು ಎಲ್ಲಿಯೇ ಮಾಡಿರತಕ್ಕಂತಹ ಪೂಜೆ ಸ್ತೋತ್ರ ಅವರಿಗೆ ಜ್ಞಾನವಾಗತ್ತೆ ಅವರ ಅನುಗ್ರಹ ಮಾಡುತ್ತಾರೆ ಅಂತಹ ಮಹಾ ಯೋಗ್ಯತೆ ಆ ಋಷಿಗಳಲ್ಲಿದೆ ದೊಡ್ಡ ಮಹಾಭಾವರಾದಂತಹ ಸಾಂಶನಾದಂತಹ ಋಷಿಗಳೆಲ್ಲ ಇದ್ದಾರೆ ಅಂತಹ ಋಷಿಗಳ ಬಗ್ಗೆ ನಾವು ಉಪಾಸನೆ ಮಾಡಿದರೆ ಸ್ತೋತ್ರ ಮಾಡಿದರೆ ಅವರ ಪ್ರೀತಿಗಾಗಿ ಕರ್ಮಗಳನ್ನು ಮಾಡಿದರೆ ತರ್ಪಣಾದಿಗಳನ್ನು ಕೊಟ್ಟರೆ ನಮಗೆ ಅನುಗ್ರಹ ಮಾಡುತ್ತಾರೆ ಅವಶ್ಯವಾಗಿ ಬ್ರಹ್ಮಯಜ್ಞಾಂಗ ತರ್ಪಣಾದಿಗಳನ್ನ ಪ್ರತಿಯೊಬ್ಬರೂ ಪುರುಷರು ಮಾಡಲೇಬೇಕು ಅದಕ್ಕಾಗಿ ನಹಾ ಧಿಯ ವಿಷಯ ನಮ್ಮೆಲ್ಲರ ಋಷಿಗಳ ಬಗ್ಗೆ ನಹಾ ಧಿಯ ಪ್ರಚೋದಯ ನಮಗೆ ಜ್ಞಾನವನ್ನೂ ಕೊಡು ಅವರ ಪ್ರತ್ಯರ್ಥವಾದ ಕರ್ಮಗಳನ್ನು ನಮ್ಮಿಂದ ಮಾಡಿಸು ಅಂತ ಪರಮಾತ್ಮನಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಿದ್ವಿ ಶ್ರೀಕೃಷ್ಣ ನಮಸ್ತು